ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಹೇಳಿರಿ ನಾನು ಅಭಯ ಯಾಚಿಸುತ್ತೇನೆ ಮಾನವರ ಪ್ರಭುವಿನ ಮಾನವರ ಸಾಮ್ರಾಟನ ಮಾನವರ ನೈಜ ಆರಾಧ್ಯ ಪದೇ ಪದೇ ಬಂದು ದುಷ್ಪ್ರೇರಣೆ ನೀಡುವವನ ಕೇಡಿನಿಂದ ಜನರ ಮನಸ್ಸುಗಳಲ್ಲಿ ದುಷ್ಪ್ರೇರಣೆ ಉಂಟು ಮಾಡುವವನ ಕೇಡಿನಿಂದ ಅವನು ಯಕ್ಷಗಳ ಪೈಕಿಯಾಗಿರಲಿ ಮಾನವರ ಪೈಕಿಯಾಗಿರಲಿ